श्री गुरुभ्यो नम हरि ओ श्रीगणेशा नम शंकर शंकराचार्य केशव पादरायण सूत्र भाष्य वंदे भगवतपुनः शुतिस्मृतिपुराल करुल नमामि भगवत् शंकर लोकशंक ಶ್ರೀ ಜಗದ್ಗುರುಗಳಾದ ಆದಿಶಂಕರಾಚಾರ್ಯ ಭಗವತ್ ಪೂಜ್ಯ ಪಾದರ ಪದ ತಲೆಗಳಲ್ಲಿ ನಮಿಸುತ್ತ ಅವಧೂತ ಸಚ್ಚಿದಾನಂದೇ ಅವಧೂತರಾದ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ಪದ ತಲೆಗಳಲ್ಲಿ ನಮಿಸುತ್ತ ಸದ್ಗುರುಗಳು ಮಹಾಮಹೋಪಾಧ್ಯಾಯರು ಎಚ್ಚರ ವೇದಾಂತಿಗಳು ಎನಿಸಿದ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮರ ಪದ ತಲುಗಳಲ್ಲಿ ಕೃತಿಯಾದ ಆತ್ಮಬೋಧ ಇದರಲ್ಲಿ ಮೂವತ್ತ ಎರಡನೇ ಅಧ್ಯಾಯವನ್ನು ಮೂವತ್ತೆರಡನೇ ಶ್ಲೋಕವನ್ನು ಇವತ್ತು ನೋಡೋಣ ದೇಹಾನ್ಯತ್ವಾ ಮೇಜನ್ಮ ಜರಾಕಾರ್ಷ್ಯ ಲಯಾದಯ ಶಬ್ದಿ ವಿಷಯ ಸಂಗೋ ನಿರಿಂದ್ರಿಯತೆಯ ನ ದೇಹ ಅನ್ಯತ್ ನ ಮೇ ಜನ್ಮ ಜರ ಕಾಶ್ಯ ಲಯ ಆದಯ ಶಿ ವಿಷಯ ಸಂಘ ನಿರ್ ಇಂದ್ರಿಯತೆಯ ಅಂದರೆ ದೇಹ ಅನ್ಯತ್ ನ ಮೇ ನನಗೆ ದೇಹಕ್ಕಿಂತಲೂ ಬೇರಿ ಆಗುದ ನಾನು ದೇಹಕ್ಕಿಂತಲೂ ಬೇರೆಯಾಗಿರುವುದರಿಂದ ನಾನು ಅಂದರೆ ಯಾರು ಆತ್ಮನು ನಾನು ಎನ್ನತಕ್ಕಂಥವನು ದೇಹಕ್ಕಿಂತ ಬೇರೆಯಾಗಿರುವ ಕಾರಣ ನನಗೆ ಅಂದರೆ ಆತ್ಮನಿಗೆ ಅಥವಾ ನನಗೆ ಎರಡು ಆಗ್ತದೆ ಜನ್ಮ ಹುಟ್ಟು ಜ್ವರ ಮುಪ್ಪು ಕಾರ್ಶ್ಯ ಬಡಕಲಾಗುವಿಕೆ ಕೃಷತ್ವ ಬರುವಿಕೆ ಕೃಷಗುಳ್ ಗುಳ್ಳುವಂಥದ್ದು ಕ್ಷಯಿಸುವಿಕೆ ಶರೀರ ಅಥವಾ ಶರೀರಕ್ಷಯವಾದಾಗ ಆತ್ಮಕ್ಕೆ ಕ್ಷಯ ಅಂತ ಬಡಕಲಾಗುವಿಕೆ ಇಲ್ಲ ಕಾಶ್ಯ ಕೃಷತ್ವ ಉಂಟಾಗುವುದಿಲ್ಲ ಲಯಾದಯ ರೋಗವೂ ಇಲ್ಲ ಲಯ ಸಾವು ನಶ್ ನಾಶ ಕೂಡ ಇಲ್ಲ ಮುಂತಾದವುಗಳಿಲ್ಲ ಅಂದರೆ ಪಂ ಷಡ್ಭಾವ ವಿಕಾರಗಳು ಷಡ್ಭಾವ ವಿಕಾರಗಳಲ್ಲಿ ಅಸ್ಥಿ ಮಾತ್ರ ಪಂಚ ವಿಕಾರಗಳು ಇಲ್ಲ ಅಸ್ಥಿ ಅನ್ನುವಂಥದ್ದು ಮಾತ್ರ ಇದೆ ಆತ್ಮನಿಗೆ ಯಾವುದು ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ ಈ ಐದಿಲ್ಲ ಹುಟ್ಟುವಂಥದ್ದು ಬೆಳೆಯುವಂಥದ್ದು ಪರಿಣಾಮ ಹೊಂದುವಂಥದ್ದು ಅಂದರೆ ಬಾಲ್ಯವು ಯೌವನವಾಗಿ ಮಾರ್ಪಡುವಂಥದ್ದು ಆಮೇಲೆ ಅಪಕ್ಷೀಯತೆ ಕ್ಷಯಿಸುವಂಥದ್ದು ವೃದ್ಧಾಪ್ಯವನ್ನು ಹೊಂದುವಂಥದ್ದು ಆಮೇಲೆ ವಿನಶ್ಯತಿ ನಾಶ ಹೊಂದುವಂಥದ್ದು ಈ ಐದಿಲ್ಲ ಅಸ್ಥಿ ಎನ್ನುತಕ್ಕಂಥ ಮಾತ್ರ ಇದೆ ಆತ್ಮನಿಗೆ ಅಸ್ತಿತ್ವ ಸದಾ ನಿತ್ಯ ಸನಾತನವಾದಂಥದ್ದು ಅಜ ಅಜರ ಅಮರ ನನಗೆ ಹುಟ್ಟು ಉಪ್ಪು ಬಡಕಲಾಗುವಿಕೆ ಮುಂತ ಸಾವು ಮುಂತಾದವುಗಳು ಇಲ್ಲ ಶಬ್ದಾದಿ ವಿಷಯ ಹಿ ಸಂಗ ನಿರೀಂದ್ರಿಯತೆಯ ನಚ ಹಾಗೆಯೇ ಇಂದ್ರಿಯಗಳಿಲ್ಲದವನಾದ್ದರಿಂದ ಆತ್ಮನಿಗೆ ಇಂದ್ರಿಯಗಳಿದೆ ಶರೀರಕ್ಕೆ ಇಂದ್ರಿಯಗಳಿರತಕ್ಕಂಥದ್ದು ಹಾಗಾಗಿ ಶಬ್ದವೇ ವಿಷಯಗಳ ಸಂಬಂಧವು ಆತ್ಮನಿಗಿಲ್ಲ ಇಂದ್ರಿಯಗಳಿಗೆ ಮಾತ್ರ ವಿಷಯ ಸಂಬಂಧ ಅಂತೇಳಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯ ದೇಹಾನ್ಯತ್ವಾ ಮೇ ಜನ್ಮ ಜರಾಕಾರ್ಶ್ಯ ಲಯಾದಯ ಶಬ್ದಾದಿ ವಿಷಯ ಸಂಗೋ ನಿರೀಂದ್ರಿಯತೆಯ ನ ದೇಹಕ್ಕಿಂತ ಭಿನ್ನವಾಗಿರುವ ಆತ್ಮನಾದಂಥ ನನಗೆ ಹುಟ್ಟು ಮುಪ್ಪು ಕೃಷತ್ವ ಸಾವುಗಳಿರುವುದಿಲ್ಲ ಇಂದ್ರಿಯ ರಹಿತನಾದದರಿಂದ ಶಬ್ದ ಮುಂತಾದಂಥ ಶಬ್ದಸ್ಪರ್ಶ ರೂಪರಸಗಂಥ ಮುಂತಾದ ವಿಷಯಗಳೊಡನೆಯೂ ಸಂಪರ್ಕವಿಲ್ಲ ಅಂಥೇಳಿ ದೇಹಾನ್ಯತ್ವ ಮೇಜನ್ಮ ಜರಾಕಾರ್ಷ್ಯ ಲಯಾದಯ ಶಬ್ದಾದಿ ವಿಷಯ ಸಂಗೋ ನಿರೇಂದ್ರಿಯತಯಾನ ಚ ನಾನು ದೇಹಕ್ಕಿಂತ ಬೇರೆಯಾದುದರಿಂದ ಹುಟ್ಟು ಸಾವು ಮುಪ್ಪು ಮೊದಲಾದಳು ನನಗಿಲ್ಲ ನಾನು ಇಂದ್ರಿಯ ರಹಿತನಾದದರಿಂದ ಶಬ್ದಸ್ಪರ್ಶ ಮೊದಲಾದ ವಿಷಯಗಳ ಸಂಘ ಶಾಶ್ವತ ಸನಾತನ ಅಧಿಷ್ಠಾನದ ಅಸ್ತಿತ್ವವನ್ನು ಆಗಲೇ ನಿರ್ಧರಿಸಿ ಸಾಧಿಸಲಾಗಿದೆ ಮುಂದಿನ ಆರು ಶ್ಲೋಕಗಳಲ್ಲಿ ನಾವು ಆತ್ಮತತ್ವವನ್ನು ಅರಿತುಕೊಳ್ಳತಕ್ಕಂಥ ಸಲುವಾಗಿ ಮನಸ್ಸು ಬುದ್ಧಿ ಮತ್ತು ದೇಹದ ನಿರಾಕರಣೆಯನ್ನು ಇಲ್ಲಿ ಮಾಡಿದ್ದಾರೆ ನಾನು ದೇಹವಲ್ಲದಿದ್ದರೆ ಅದರ ಕ್ರೂರಗತಿಯೂ ನನಗಿಲ್ಲ ಅಂದರೆ ನನಗೆ ನಾನು ದೇಹವಲ್ಲದ ಮೇಲೆ ನನಗೆ ಬರತಕ್ಕಂತಹ ಹುಟ್ಟು ಬೆಳವಣಿಗೆ ನಾಶ ರೋಗ ಸಾವು ಮುಂದಾದ ಯಾವುದು ಕೂಡ ನನ್ನ ದೇಹಕ್ಕೆ ಹೊರತು ನನಗಲ್ಲ ನಾನು ದೇಹವಲ್ಲ ದೇಹಕ್ಕೆ ಮಾತ್ರ ಜನ್ಮ ಮೃತ್ಯು ಜ್ವರ ವ್ಯಾಧಿ ಆದಿ ನಾಶ ಎಲ್ಲ ಕೂಡ ಸಾವು ಮೃತ್ಯು ದೇಹಕ್ಕೆ ನಾನು ದೇಹ ಅಲ್ಲ ಹಾಗಾಗಿ ನನಗಿಲ್ಲ ನಾನು ಹುಟ್ಟದ ಹುಟ್ಟಿಲ್ಲದ ಆತ್ಮ ನನಗೆ ಹುಟ್ಟಿಲ್ಲದಿರಲು ಹುಟ್ಟು ಇಲ್ಲದಿರುವಾಗ ಸಾವೆಲ್ಲಿ ಹುಟ್ಟು ಸಾವು ಇಲ್ಲದಿರುವಾಗ ಮಧ್ಯೆ ಬರುವ ರೋಗ ರುಜಿನಗಳು ಎಲ್ಲಿದೆ ಅವು ನನಗೆ ಬರಲಾರವು ಕೇವಲ ದೇಹಕ್ಕೆ ಬರ್ತವೆ ಇಂದ್ರಿಯಗಳಿಗೆ ಬರಬಹುದು ಇವುಗಳನ್ನು ನನ್ನವೆಂದು ಭಾವಿಸುವುದಾದರೆ ಹುಟ್ಟು ಸಾವುಗಳನ್ನು ಅದು ಮೂರ್ಖ ಅಹಂಕಾರದ ಅಜ್ಞಾನ ಮಾತ್ರ ನಾನು ದೇಹವೆಂಬ ಭಾವನೆಯ ಫಲವೇ ನನಗೆ ರೋಗ ಬರ್ತದೆ ನನಗೆ ಸಾವು ಬರ್ತದೆ ನನಗೆ ಹುಟ್ಟು ಬರ್ತದೆ ಎನ್ನತಕ್ಕಂಥದ್ದು ನಾನು ದೇಹದಿಂದ ಅನ್ಯನಾದದರಿಂದ ಇಂದ್ರಿಯಗಳ ವಿಷಯಗಳಿಗಿಂತಲೂ ಕೂಡ ನಾನು ಬದ್ಧನ ಅಲ್ಲ ಯಾಕಂದರೆ ಇಂದ್ರಿಯಗಳು ದೇಹಕ್ಕೆ ಸಂಬಂಧಪಟ್ಟವುಗಳು ನಾನು ದೇಹವೂ ಅಲ್ಲದೆ ಇಂದ್ರಿಯಗಳೂ ಅಲ್ಲದಿದ್ದರೆ ನಾನು ಶೂನ್ಯನೇ ಅಭಾವವೇ ನಾನೇ ಇಲ್ಲವೇ ಹಾಗಲ್ಲ ಸದಾ ನಿರ್ಲಿಪ್ತನಾಗಿ ನಶ್ವರವಾದ ಈ ಪ್ರಪಂಚದ ಸಕಲ ವಸ್ತುಗಳನ್ನೂ ಬೆಳಗಿಸುವ ಅವಿನಾಶಿಯಾದ ಚೇತನ ಮಾತ್ರವೇ ಈ ನಾನು ಎನ್ನತಕ್ಕಂಥದ್ದು ಅಂತೇಳಿ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು ಅದರ ವಿವರಣೆಯನ್ನು ಚಿನ್ಮಯಾನಂದರು ಮತ್ತೆ ಸಚಿದಾನಂದ ಸರಸ್ವತಿಯವರು ಹೇಳ್ತಾ ಇದ್ದಾರೆ ಇದು ಮೂವತ್ತ ಎರಡನೇ ಶ್ಲೋಕ ಮುಂದಿನ ಶ್ಲೋಕವನ್ನು ನೋಡೋಣ ಅಮನಸ್ತ್ವಾನ್ನ ಮೇ ದುಃಖ ರಾಗದ್ವೇಷ ಅಪ್ರಾಣೋ ಹ್ಯಮನಃ ಶುಭ್ರ ಇತ್ಯಾದಿ ಶ್ರತಿಶಾಸನಾತ್ ಅಮನಸ್ತ್ವಾತ್ ನಮೇ ದುಃಖ ರಾಗ ದ್ವೇಷ ಭಯಾದಯ ನಾನು ಮನಸ್ಸಿಲ್ಲದವನಾದ್ದರಿಂದ ಅಂದರೆ ನನಗೆ ಮನಸ್ಸಿಲ್ಲ ನಾನು ಆತ್ಮನು ಮನಸ್ಸಿರುವುದು ಯಾವುದಕ್ಕೆ ದೇಹಕ್ಕೆ ಪಂಚೇಂದ್ರಿಯಗಳು ದೇಹ ಮನಸು ಬುದ್ಧಿ ಚಿತ್ತ ಅಹಂ ಇದೆಲ್ಲ ಶರೀರಕ್ಕೆ ದೇಹಕ್ಕೆ ಸಂಬಂಧಪಟ್ಟದ್ದು ನನಗಲ್ಲ ಹಾಗಾಗಿ ನಾನು ಮನಸ್ಸಿಲ್ಲದವನಾದ್ದರಿಂದ ನನಗೆ ದುಃಖ ರಾಗ ಅಂದರೆ ಪ್ರೀತಿ ದ್ವೇಷ ಭಯ ಮುಂತಾದವುಗಳು ಯಾವುದೂ ಕೂಡ ಇಲ್ಲ ಅಪ್ರಾಣೋ ಹ್ಯಮನಃ ಶುಭ್ರ ಅಪ್ರಾಣಃ ಹಿ ಅಮನಃ ಶುಭ್ರಹ ಇತ್ಯಾದಿ ಶ್ರುತಿ ಶಾಸನಾ ಅಪ್ರಾಣೋ ಹ್ಯಮನಃ ಶುಭ್ರೋ ಅಂಥೇಳಿ ಮುಂಡಕೋಪನಿಷತ್ತಿನ ಎರಡು ಒಂದು ಎರಡರಲ್ಲಿ ಹೇಳ್ತದೆ ಪ್ರಾಣವಿಲ್ಲದವನು ಮನಸ್ಸಿಲ್ಲದವನು ಶುಭ್ರನಾಗಿರುವವನು ಮುಂತಾಗಿ ಯಾಕಂದರೆ ಪ್ರಾಣ ಉಂಟು ಆದರೆ ಪ್ರಾಣ ಹೋಗುವುದು ಅಂತ ಒಂದು ಬರ್ತದೆ ಹಾಗಾಗಿ ಆತ್ಮನಿಗೆ ಪ್ರಾಣದ ಅಗತ್ಯ ಇಲ್ಲ ಆ ಪ್ರಣ ಆತ್ಮನು ಸ್ವಯಂ ಪ್ರಕಾಶನು ಸ್ವಯಂ ದೀಪ್ತನು ಚೇತನ ಶಕ್ತಿ ಹಾಗಾಗಿ ಅವನು ಅಪ್ರಾಣನು ಅಮನನು ಮನಸ್ಸಿಲ್ಲದವನು ಶುಭ್ರನಾಗಿರ್ತಕ್ಕಂಥ ಕಳಂಕವಿಲ್ಲದವನು ಎನ್ನುತಕ್ಕಂಥ ಶ್ರುತಿಯ ಉಪದೇಶವೇ ಇದಕ್ಕೆ ಪ್ರಮಾಣ ಯಾವುದಕ್ಕೆ ನಾನು ಮನಸ್ಸಿಲ್ಲದವನು ಎನ್ನುದಕ್ಕೆ ನನಗೆ ಹಾಗಾಗಿ ದುಃಖ ರಾಗದ್ವೇಷ ಭಯ ಮುಂತಾದರೂ ಮನಸ್ಸಿಗೆ ಆಗುವಂಥದ್ದು ಅದು ನನಗಿಲ್ಲ ನಾನು ಆತ್ಮನು ನಾನು ಮನಸ್ಸು ಹಾಗಾಗಿ ನನಗೆ ದುಃಖ ರಾಗದ್ವೇಷ ಭಯಾದಿಗಳು ಯಾವ ವಿಕಾರಗಳು ಇಲ್ಲ ಅದಕ್ಕೆ ಆಧಾರ ಮುಂಡಕೋ ಉಪನಿಷತ್ತಿನ ಶ್ರುತಿವಾಕ್ಯ ಅಪ್ರಾಣೋ ಹಮನ ಶುಭ್ರಹೋ ಎನ್ನತಕ್ಕಂಥದ್ದು ಎರಡು ಒಂದು ಎರಡರಲ್ಲಿ ಬರ್ತಕ್ಕಂಥದ್ದು ಹೀಗೆ ಅಮನಸ್ತ್ವಾ ಮೇ ದುಃಖ ರಾಗದ್ವೇಷ ಭಯಾದಯ ಅಪ್ರಾಣೋ ಹ್ಯಮನಶುಭ್ರ ಇತ್ಯಾದಿ ಶ್ರುತಿ ಶಾಸನಾತ್ ಅಂದರೆ ಪ್ರಾಣ ಇಲ್ಲದವನು ಪುರುಷನು ಪರಿಶುದ್ಧನು ಅಂಥೇಳಿ ಶ್ರುತಿಯು ತಿಳಿಸುವಂತೆಯೇ ಮುಂಡಕ್ಕೋಪನಿಷತ್ ಎರಡು ಒಂದು ಎರಡು ಮನೋರಹಿತನಾದದರಿಂದ ಆತ್ಮಸ್ವರೂಪನಾದಂಥ ನನಗೆ ದುಃಖ ರಾಗ ದ್ವೇಷ ಭಯಗಳು ಇರುವುದಿಲ್ಲ ಅಂಥೇಳಿ ಇಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಅಮನಸ್ತ್ವಾ ದುಃಖ ರಾಗದ್ವೇಷ ಭಯಾದಯ ಅಪ್ರಾಣೋ ಹ್ಯಮನಃ ಶುಭ್ರ ಇತ್ಯಾದಿ ಶ್ರೋತಿಶಾಸನಾತೆ ನಾನು ಮನಸ್ಸಿಗಿಂತಲೂ ಬೇರೆಯಾದುದರಿಂದ ನನಗೆ ದುಃಖವಾಗಲಿ ರಾಗದ್ವೇಷವಾಗಲಿ ಭಯವಾಗಲಿ ಇಲ್ಲ ಯಾಕಂದರೆ ಅವನು ಪ್ರಾಣರಹಿತ ಮನೋವರ್ಜಿತ ಮತ್ತು ಶುದ್ಧ ಅಂಥೇಳಿ ಉಪನಿಷತ್ತು ಕೂಡ ಘೋಷಿಸ್ತದೆ ನಮ್ಮ ಯೋಚನೆಗಳ ಪ್ರವಾಹ ತೀವ್ರವಾದಾಗ ನಮ್ಮಲ್ಲಿಯೇ ನಾವು ಅನುಭವಿಸ್ತಕ್ಕಂಥ ವಿವಿಧ ಕಾಲ್ಪನಿಕ ಬಲವತ್ತಾದ ಶಕ್ತಿ ರೂಪವೇ ನಮ್ಮ ಮನಸ್ಸು ಅದು ಭಾವನೆಗಳಲ್ಲಿಯೂ ಅಂಶಗಳಲ್ಲಿಯೂ ಅಸ್ಥಿರ ಚಂಚಲ ಯೋಚನಾ ಪ್ರವಾಹವಿಲ್ಲದೆ ಮನಸ್ಸು ಮನುಷ್ಯನಲ್ಲಿ ಕ್ಷಣವೂ ಇರಲಾರದು ಸದಾ ಯೋಚನಾಶೀಲವಾದ ಮನಸ್ಸು ಆದರೆ ನನ್ನಲ್ಲಿ ಮನಸ್ಸಿರುವುದಾದರೂ ನಾನು ಮನಸ್ಸಲ್ಲ ಹೌದಾದು ನಾನೇ ಮನಸ್ಸ ಅಲ್ಲ ನನ್ನಲ್ಲಿ ಮನಸ್ಸಿದೆ ಅಷ್ಟೆ ನನ್ನ ಸ್ವರೂಪ ಅವಿಕಾರ ಅವಿನಾಶ ಅಂತ ಆತ್ಮ ಮನಸ್ಸಿನ ವಿಕಾರಗಳೆಲ್ಲ ಆ ಮನಸ್ಸಿನಿಂದಲೇ ನಿರ್ಮಿತವಾದವುಗಳು ಮನಸ್ಸು ಯೋಚನೆಗಳಿಂದ ಬದುಕುತ್ತದೆ ಇಲ್ಲದಿದ್ದರೆ ಮನಸ್ಸಿಲ್ಲ ಯೋಚನೆಗಳು ಬಂದರೆ ಮಾತ್ರ ಮನಸ್ಸು ಬದುಕುವಂಥದ್ದು ಮನಸ್ಸಿಗೆ ಆಹಾರ ಯಾವುದು ಯೋಚನೆಗಳು ಆ ಆಹಾರ ಇಲ್ಲದಿದ್ದರೆ ಮನಸ್ಸು ಬದುಕುವುದಿಲ್ಲ ಕೃಷವಾಗ್ತದೆ ಬೆಳಕಲಾಗ್ತದೆ ಈ ವಿಧವಾದ ಚಿಂತಾ ಪ್ರವಾಹವು ನಾವು ಕಂಡು ಕೀಳುವ ಬಾಹ್ಯ ವಸ್ತುಗಳ ಸಂಪರ್ಕ ಮತ್ತು ಅವುಗಳಿಗಾಗಿ ನಾವು ಪ್ರಕಟಿಸುವ ಆಸೆ ಇದರಿಂದ ಬಲಗೊಳ್ಳುತ್ತವೆ ಈ ಚಿಂತನಾ ಪ್ರವಾಹ ಅಥವಾ ಚಿಂತಾ ಪ್ರವಾಹ ಮನಸ್ಸಿನದ್ದು ಬಲಗೊಳ್ಳುವುದು ಹೇಗೆ ನಾವು ಕಂಡು ಕೇಳತಕ್ಕಂತಹ ಬಾಹ್ಯ ವಸ್ತುಗಳ ಸಂಪರ್ಕ ಮತ್ತು ಅವುಗಳಿಗಾಗಿ ನಾವು ಪ್ರಕಟಿಸತಕ್ಕಂತಹ ರಾಗದ್ವೇಷಗಳು ಇದರಿಂದ ಮನಸ್ಸಿನ ಚಿಂತಾಪ್ರವಾಹ ಪುಷ್ಟಿಗೊಳ್ಳುತ್ತದೆ ಹೀಗೆ ಮನಸ್ಸಿಗಿಂತಲೂ ನಾನು ಭಿನ್ನನಾದವನು ಬೇರೆ ಅಂತೇಳಿ ಅರಿತು ನನ್ನ ಸತ್ವದಿಂದಲೇ ಮನಸ್ಸಿಗೆ ಚೇತನ ದೊರೆಯುತ್ತದೆ ಎಂಬುದನ್ನು ಸಹ ತಿಳಿದ ಮೇಲೆ ಅವುಗಳ ಪರಿಣಾಮ ನನ್ನ ಮೇಲೆ ಇರುವುದಿಲ್ಲ ಅದು ಮನಸ್ಸಿನ ಮೇಲೆ ಇರ್ತದೆ ಪರಿಣಾಮ ನನ್ನ ದೇಹದಿಂದ ನಾನು ಲಿಪ್ತನಾಗುವುದಿಲ್ಲ ಅಂಟುವುದಿಲ್ಲ ನಾನು ನನ್ನ ಕನಸಿನ ಕನಸಿನಿಂದ ಎಚ್ಚೆತ್ತುಕೊಂಡ ಮೇಲೆ ಜಾಗೃತನಾದ ಮೇಲೆ ಕನಸಿನಲ್ಲಿ ಮೃತ ಹೊಂದಿದ ನನ್ನ ಕನಸಿನ ಕಂದನಿಗಾಗಿ ಅಳುವುದಿಲ್ಲ ಕನಸಲ್ಲಿ ಯಾರೊಬ್ಬ ಈಗ ಒಂದು ಮಗು ಮಗು ಸತ್ತಾಗಿ ಕಾಣಿಸ್ತಾನೆ ಕನಸಿನಲ್ಲಿ ಹಾಗಂತೇಳಿ ಎಚ್ಚರಾದಾಗ ಇರ್ತದ ಹಾಗೆ ಇರುವುದಿಲ್ಲ ಹಾಗಾಗಿ ಅದು ಸತ್ಯವಲ್ಲ ನಿತ್ಯವಲ್ಲ ಕನಸಿನಲ್ಲಿ ಕಂಡಾಗ ಮಾನಸಿಕ ಪ್ರವೃತ್ತಿಗಳಿಂದ ಬಿಡುಗಡೆ ಹೊಂದಿದ್ದರೆ ನಾನು ದುಃಖ ತಾಪಗಳಿಗೆ ಸಿಕ್ಕಿ ತೊಡಲುತ್ತೇನೆಯೇ ನಾನು ಮಾನಸಿಕ ಪ್ರವೃತ್ತಿಗಳಿಂದ ಬಿಡುಗಡೆ ಹೊಂದಿದ್ದೇನೆ ಅಂತೇಳಿ ಆದರೆ ನನಗೆ ದುಃಖ ಉಂಟ ತಾಪ ಉಂಟ ಅವು ಮನಸ್ಸಿನ ವಿಕಾರಗಳಷ್ಟೇ ಆತ್ಮನಿಗಲ್ಲ ನಾನೇನು ಆತ್ಮ ನಾನು ಮನೋರಹಿತನಾದದರಿಂದ ಸೋಪ್ರಕಾಶ ರೂಪನ ರೂಪನಾದ್ದರಿಂದ ನಾನು ಶ್ರೇಷ್ಠ ಅವಿನಾಶಿ ತತ್ವ ಆದುದರಿಂದ ಕಾಲಾತೀತನು ಬುದ್ಧಿಗೆ ನಿಲುಕದವನು ಆದುದರಿಂದ ನಾನು ಅನುಭವವೇದ್ಯ ಮಾತ್ರ ನಾನು ಸತ್ ಚಿತ್ ಆನಂದ ಸ್ವರೂಪ ಸತ್ ಅಸ್ತಿತ್ವ ಇರುವಿಕೆ ಚಿತ್ ಜ್ಞಾನಶಕ್ತಿ ಬೆಳಗುವಂತಹದ್ದು ಸ್ವಯಂ ಪ್ರಭೆಯುಳ್ಳದ್ದು ಆನಂದ ಅಂದರೆ ಸದಾ ಆನಂದ ಸ್ವರೂಪ ಅದೇ ಸಚ್ಚಿದಾನಂದ ಸ್ವರೂಪನಾದ ಆತ್ಮ ಅಂಥೇಳಿ ಇಲ್ಲಿ ಚಿನ್ಮಯ ಅಂದರು ಹಾಗೆ ಸಚ್ಚಿದಾನಂದ ಸರಸ್ವತಿಯವರು ಹೇಳ್ತಾ ಇದ್ದಾರೆ ಇನ್ನು ಮೂವತ್ತ ಶ್ಲೋಕ ನಿರ್ಗುಣೋ ನಿಷ್ಕ್ರಿಯೋ ನಿತ್ಯೋ ನಿರ್ವಿಕಲ್ಪೋ ನಿರಂಜನ ನಿರ್ವಿಕಾರೋ ನಿರಾಕಾರೋ ನಿತ್ಯ ನಿರ್ಮಲಃ ನೋಡಿ ಆತ್ಮ ಸ್ವರೂಪ ಹೇಳ್ತಾ ಇದ್ದಾರೆ ನಿರ್ಗುಣ ನಿಷ್ಕ್ರಿಯ ನಿತ್ಯ ನಿರ್ವಿಕಲ್ಪ ನಿರಂಜನ ನಿರ್ವಿಕಾರ ನಿರಾಕಾರ ನಿತ್ಯಮುಕ್ತ ನಿರ್ಮಲ ಅಸ್ ನಾನು ಅಹಂ ನಿರ್ಗುಣ ನಿರ್ಗುಣನು ಅಂದರೆ ತ್ರಿಗುಣಾತೀತನು ಸತ್ವರಜತಮ ಈ ಮೂರು ಗುಣಗಳನ್ನು ಮೀರಿದವನು ತ್ರಿಗುಣಗಳಿಗಿಂತ ಅತೀತನು ನಿರ್ಗುಣನು ನಿಷ್ಕ್ರಿಯನು ಕ್ರಿಯಾರಹಿತನು ಕೂಡ ನಾನು ನಾನು ಕ್ರಿಯೆ ಇಲ್ಲದವನು ಯಾವುದೇ ನಿತ್ಯನೂ ಯಾವ ವಿಕಲ್ಪವೂ ಇಲ್ಲದವನು ಯಾವುದೇ ವ್ಯತ್ಯಾಸ ಆಗದವನು ನಿತ್ಯವೂ ಇರತಕ್ಕಂಥವನು ಇಲ್ಲದೆ ಆಗುವುದೇ ಇಲ್ಲ ಅಂಥವನು ನಿರ್ವಿಕಲ್ಪನೂ ಯಾವುದೇ ವಿಕಲ್ಪ ಉಂಟಾಗದವನು ವ್ಯತ್ಯಾಸ ಉಂಟಾಗದವನು ಯಾವ ವಿಕಾರವು ಉಂಟಾಗದವನು ನಿರಂಜನ ಅಂಜನ ಅಂದರೆ ಕಾಡಿಗೆ ಕಾಡಿಗೆ ಅಂಟ್ತದೆ ಅಂಟುವ ಗುಣ ಇದೆ ಅದಕ್ಕೆ ಅದಕ್ಕೆ ಅಂಜನ ಅಂತೇಳಿ ನಿರಂಜನ ಅಂತ ಹೇಳಿದರೆ ಯಾವುದರ ಅಂಟೂ ಇಲ್ಲದವನು ನಾನು ನಿರಂಜನನು ನಿರ್ವಿಕಾರನು ಯಾವ ವಿಕಾರಗಳೂ ಇಲ್ಲದವನು ನಿರಾಕಾರ ಯಾವ ಆಕಾರವೂ ಇಲ್ಲದವನು ಯಾವ ವಿಕಾರವನ್ನು ಹೊಂದುವುದಿಲ್ಲ ನನಗಾಗಿ ಯಾವುದೇ ಆಕಾರವೂ ಇಲ್ಲ ಹಾಗಾಗಿ ವಿಕಾರ ಹೊಂದುವುದಿಲ್ಲ ಆಕಾರ ಇದ್ದದಕ್ಕೆ ಇನ್ನೊಂದು ಆಕಾರ ವಿರೂಪ ಆಗಬಹುದು ರೂಪ ಇರುವುದಕ್ಕೆ ಆದರೆ ರೂಪವೇ ಇಲ್ಲದಿದ್ದರೆ ಅದಕ್ಕೆ ವಿರೂಪವಾಗಲಿಕ್ಕೆ ಸಾಧ್ಯ ಉಂಟ ಇಲ್ಲ ಹಾಗಾಗಿ ಯಾವ ವಿಕಾರಗಳು ಯಾವ ಆಕಾರಗಳೂ ಇಲ್ಲದವನು ನಿತ್ಯ ಮುಕ್ತೋಸ್ಮಿ ನಿರ್ಮಲಃ ನಾನು ನಿತ್ಯ ಮುಕ್ತನೂ ಆಗಿದ್ದೇನೆ ಸದಾ ಮುಕ್ತ ಸ್ಥಿತಿಯಲ್ಲಿರುವವ ಸದಾ ಮುಕ್ತಿಯಲ್ಲಿರುವವ ಸದಾ ಮೋಕ್ಷ ಸ್ಥಿತಿಯಲ್ಲಿರುವವ ಬಂಧನವಿಲ್ಲದವನು ಆತ್ಮ ಎನ್ನತಕ್ಕಂಥವನು ನಿರ್ಮಲನು ನನಗೆ ಮಲವಿಲ್ಲ ಕೊಳೆಯಿಲ್ಲ ಕಷ್ಮಲವಿಲ್ಲ ಅಕಳಂಕ ಆತ್ಮನಿಗೆ ಯಾವುದೂ ಅಂಟುವುದಿಲ್ಲ ಲೇಪವಿಲ್ಲ ಶರೀರ ಇಂದ್ರಿಯಗಳಿಗೆ ಮಾತ್ರ ಅದು ಅಂಥೇಳಿ ತಿಳಿಯಬೇಕು ಅಂತೇಳಿ ಹೇಳ್ತಾರೆ ನಿರ್ಗುಣೋ ನಿಷ್ಕ್ರಿಯೋ ನಿತ್ಯೋ ನಿರ್ವಿಕಲ್ಪೋ ನಿರಂಜನಃ ನಿರ್ವಿಕಾರೋ ನಿರಾಕಾರೋ ನಿತ್ಯ ಮುಕ್ತೋಸ್ನಿ ನಿರ್ಮಲಃ ಅಂಥೇಳಿ ಆತ್ಮಸ್ವರೂಪನಾದ ನಾನು ನಿರ್ಗುಣನು ನಿಷ್ಕ್ರಿಯನು ನಿತ್ಯನು ನಿರ್ವಿಕಲ್ಪನು ನಿರಂಜನನು ನಿರ್ವಿಕಾರನು ನಿರಾಕಾರನು ನಿತ್ಯ ನಿರ್ಮಲನೋ ಆಗಿದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ ನಾನು ಗುಣರಹಿತ ಮತ್ತು ಕ್ರಿಯಾಶೂನ್ಯ ನಿತ್ಯ ಮತ್ತು ವಿಕಾರಹೀನ ನಿರ್ವಿಕಲ್ಪ ನಿರಂಜನ ನನಗೆ ರೂಪವಿಲ್ಲ ಸದಾ ಮುಕ್ತನು ಶುದ್ಧನೂ ಆದ ಚೈತನ್ಯ ಮಾತ್ರ ನಾನು ಭೌತಿಕ ಮತ್ತು ರಾಸಾಯನಿಕ ಗುಣಸಹಿತವಾದಂಥದ್ದು ವಸ್ತು ಒಂದು ವಸ್ತು ಅಂತೇಳಿ ಹೇಳಿದರೆ ಅಲ್ಲಿ ಅಲ್ಲಿ ಭೌತಿಕ ಗುಣಗಳಿರ್ತವೆ ರಾಸಾಯನಿಕ ಗುಣಗಳು ಇರ್ತವೆ ಒಂದು ವಸ್ತುವಿಗೆ ಹಾಗಾಗಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಅಂತೇಳಿ ಬಂದದ್ದು ವಿಜ್ಞಾನ ಸೈನ್ಸಿನಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ಮೆಟೀರಿಯಲ್ ಅಂದರೆ ಭೌತಿಕವಾದಂಥದ್ದು ಮತ್ತು ಕೆಮಿಕಲ್ ರಾಸಾಯನಿಕವಾದಂಥದ್ದು ಇವೆರಡಿರ್ತದೆ ಗುಣ ಸಕಲ ವಸ್ತುಗಳು ಕೂಡ ಜಡ ಚೇತನವು ಇವೆಲ್ಲಕ್ಕಿಂತಲೂ ಭಿನ್ನ ಎನ್ನುವಂಥದ್ದು ಗುಣರಹಿತ ಎನ್ನುವುದರಿಂದ ಇಲ್ಲಿ ಸೂಚಿಸಲ್ಪಟ್ಟಿದೆ ಗುಣಸಹಿತವಾದದ್ದು ಜಡವಾಗಿರೋಂಥ ಇರುವಂಥದ್ದು ಸಕಲ ವಸ್ತುಗಳು ಕೂಡ ಜಡ ಅಂದರೆ ಅದಕ್ಕೆ ಏನೋ ಒಂದು ಗುಣ ಇರುತ್ತದೆ ಭೌತಿಕ ರಾಸಾಯನಿಕ ಗುಣಗಳಿರ್ತವೆ ಆದರೆ ಅದು ಜಡ ವಸ್ತು ಇದು ನಮ್ಮ ಶರೀರವೇ ಇರಬಹುದು ಶರೀರ ಜಡ ವಸ್ತು ಆ ಚೇತನಲ್ಲಿ ಇದ್ದರೆ ಮಾತ್ರ ಅದಕ್ಕೆ ಅದು ಸಚೇತನ ಆಗುವಂಥದ್ದು ಸಜೀವ ಆಗುವಂಥದ್ದು ಹಾಗಾಗಿ ಆದರೆ ಆ ಚೇತನಕ್ಕೆ ಗುಣಗಳಿಲ್ಲ ಈ ಶರೀರಕ್ಕಿದೆ ಭೌತಿಕ ರಾಸಾಯನಿಕ ಗುಣಗಳಿವೆ ಇದರಲ್ಲಿ ಬೇರೆ ಬೇರೆ ಛಯಾಪಚಯ ಕ್ರಿಯೆಗಳು ನಡೀತಾ ಇರ್ತವೆ ಬೇರೆ ಬೇರೆ ಚೋದಕಗಳು ಹಾರ್ಮೋನ್ಗಳು ಏರುಪೇರು ಆಗ್ತಾ ಇರ್ತದೆ ಬೇರೆ ಬೇರೆ ರಾಸಾಯನಿಕ ಕ್ರಿಯೆಗಳಾಗಲಿ ಭೌತಿಕ ಕ್ರಿಯೆಗಳು ನಡೀತಾ ಇರ್ತವೆ ಆದರೆ ಚೇತನವು ಇವೆಲ್ಲಕ್ಕಿಂತಲೂ ಭಿನ್ನ ಎನ್ನುವಂಥದ್ದು ಗುಣರಹಿತ ಎನ್ನುವುದರಿಂದ ಇಲ್ಲಿ ಹೇಳಲ್ಪಡ್ತದೆ ಆತ್ಮನಾದ ಗುಣವರ್ಜಿತ ವಸ್ತುಗಳಿಗೆ ಗುಣಗಳಿವೆ ಮತ್ತು ವಸ್ತು ಅಲ್ಪ ಅಸ್ಥಿರ ಚೇತನಕ್ಕೆ ಗುಣಗಳಿಲ್ಲ ಆದ್ದರಿಂದ ಚೇತನ ಅಥವಾ ಆತ್ಮ ಅವಿನಾಶಿ ಶಾಶ್ವತ ಆಸೆಗಳು ಕಲ್ಪನೆಗಳು ಮನೋಬುದ್ಧಿ ಎಂಬ ಉಪಕರಣದಿಂದ ಪ್ರಕಟವಾಗ್ತವೆ ಅವು ಎರಡಕ್ಕೂ ಅತೀತನಾಗಿ ಅವನ್ನೇ ಮನೋಬುದ್ಧಿಯನ್ನೇ ಬೆಳಗಿಸ್ತಕ್ಕಂಥ ಆತ್ಮನಿಗೆ ಸಹಜವಾಗಿ ಅವುಗಳ ವೈವಿಧ್ಯವಿಲ್ಲ ಅವುಗಳ ಲೇಪ ಇಲ್ಲ ಈ ಎರಡೂ ಶಬ್ದಗಳಿಂದ ಆತ್ಮನಲ್ಲಿ ಸ್ಥೂಲವಾಗಲಿ ಸೂಕ್ಷ್ಮವಾಗಲಿ ದೇಹವಿಲ್ಲ ಅಂಥೇಳಿ ನಿಷೇಧಿಸಿದ ಹಾಗು ಅಂದರೆ ಗುಣಗಳಿಲ್ಲದ ಕಾರಣ ಅಲ್ಲಿ ಯಾವುದೇ ವಸ್ತು ಸ್ಥೂಲ ವಸ್ತುವಿಗೆ ಭೌತಿಕ ರಾಸಾಯನಿಕ ಗುಣಗಳಿರ್ತವೆ ಹಾಗಾಗಿ ಆತ್ಮನಿಗೆ ಸ್ಥೂಲ ದೇಹ ಇಲ್ಲ ಅಂಥೇಳಿ ಆಯಿತು ಆಮೇಲೆ ಎರಡನೇದು ಯಾವುದು ಇಲ್ಲಿ ಹೇಳ್ತಕ್ಕಂಥದ್ದು ಕಲ್ಪನೆಗಳು ಮನಸ್ಸು ಬುದ್ಧಿ ಅನ್ನತಕ್ಕಂಥದ್ದು ಅವು ಅವುಗಳಿಂದ ಉಂಟಾಗುವಂಥದ್ದು ಆದರೆ ಮನೋಬುದ್ಧಿ ಆತ್ಮನಿಗಿಲ್ಲ ಹಾಗಾಗಿ ಅದು ಸೂಕ್ಷ್ಮ ಶರೀರ ಆಯಿತು ಸೂಕ್ಷ್ಮ ಶರೀರವೂ ಇಲ್ಲ ಸೂಕ್ಷ್ಮ ದೇಹವು ಆತ್ಮನಿಗಿಲ್ಲ ಅಂಥೇಳಿ ಆಯಿತು ಹೀಗೆ ಸೂಕ್ಷ್ಮ ಸ್ಥೂಲ ಈ ಎರಡು ದೇಹಗಳು ಆತ್ಮನಿಗಿಲ್ಲ ಅಂತೇಳಿ ಇಲ್ಲಿಂದ ಗೊತ್ತಾಗ್ತದೆ ನಮಗೆ ತ್ರಿಗುಣಾತೀತ ಮತ್ತು ಯಾವುದು ಮನಸ್ಸು ಬುದ್ಧಿಗಳು ಇಲ್ಲದಿರುವಂಥದ್ದು ಎಂಬುದರಿಂದಾಗಿ ಸೂಕ್ಷ್ಮ ಸ್ಥೂಲ ಅಂತೇಳಿ ಆಯಿತು ಈ ಎರಡೂ ಇಲ್ಲ ಅಂಥೇಳಿ ಆಯಿತು ಆತ್ಮನಿಗೆ ಹಾಗೆಯೇ ಕಾರಣಶರೀರವೂ ಸಹ ನಿರಂಜನ ಎನ್ನುವಂತಹ ಪದದಿಂದ ನಿಷೇಧಿಸಲ್ಪಟ್ಟಿದೆ ಅಂದರೆ ಅಂಜನಾ ಅಂತೇಳಿದರೆ ಧೂಳು ಮಲ ಎನ್ನತಕ್ಕಂಥ ಅರ್ಥವು ಕೂಡ ಇದೆ ಅದೇ ಇಲ್ಲದೇ ನಿರಂಜನ ಅಂಟಿ ಇಲ್ಲ ಅಂದರೆ ಅದೇ ವಾಸನೆಗಳು ಅಂದರೆ ಧೂಳು ಮಲ ಅಂದರೆ ಚಿತ್ ಪೂರ್ವ ಸಂಸ್ಕಾರಗಳು ಕರ್ಮ ವಾಸನೆಗಳು ಮೊದಲಿನದ್ದು ಹಿಂದಿನದ್ದು ಅವುಗಳು ಆತ್ಮ ಅಲ್ಲ ಆತ್ಮನು ಅವಗಳಿಗೆ ಆತ್ಮನಿಗೆ ಅವುಗಳ ಅಂಟಿಲ್ಲ ಆತ್ಮನು ಶುದ್ಧ ಮತ್ತು ನಿರ್ಮಲ ಕೇವಲ ಈ ಶರೀರ ಇಂದ್ರಿಯಗಳ ಸಮವಾಯ ಸಮೂಹ ಸೂಕ್ಷ್ಮದೇಹ್ ಸ್ಥೂಲ ದೇಹ ಮತ್ತು ಕಾರಣದೇಹಗಳಿಗಿವೆ ಕಾರಣದೇಹ ಅಂದರೆ ಏನು ಪುನರ್ಜನ್ಮಕ್ಕೆ ಕಾರಣವಾದದ್ದು ಯಾವುದು ಸಂಸ್ಕಾರ ರೂಪವಾದದ್ದು ಪೂರ್ವಜನ್ಮ ಸಂಸ್ಕಾರ ಪೂರ್ವ ಕರ್ಮ ಸಂಸ್ಕಾರಗಳು ಅದು ಕಾರಣದೇಹ ಅವುಗಳು ಆತ್ಮನಿಗಿಲ್ಲ ಅವುಗಳಿಂದ ಲಿಪ್ತನಾಗುವುದಿಲ್ಲ ಆತ್ಮ ಹಾಗಾಗಿ ಆತ್ಮ ನಿರಂಜನ ಅಂತೇಳಿ ಹೇಳಿದ ಮೇಲೆ ಆತ್ಮನಿಗೆ ಕಾರಣದೇಹವೂ ಇಲ್ಲ ಅಂತೇಳಿ ಹೇಳಿದಾಗ ಆಯಿತು ಸ್ಥೂಲ ಸೂಕ್ಷ್ಮ ಕಾರಣದೇಹಗಳು ಆತ್ಮನದ್ದಲ್ಲ ಅಂತೇಳಿ ಹೇಳಿದಾಗಾಯಿತು ಅವನು ಶುದ್ಧ ನಿರ್ಮಲ ಹೀಗೆ ನಾಲ್ಕು ವಿಧವಾಗಿ ಸೂಚಿಸಲ್ಪಟ್ಟಂತಹ ಆತ್ಮತತ್ವ ನಿರ್ಗುಣೋ ನಿಷ್ಕ್ರಿಯೋ ನಿತ್ಯೋ ನಿರ್ವಿಕಲ್ಪೋ ನಿರಂಜನಹೋ ಅಂತೇಳಿ ಹ್ಞೂ ಇಂಥ ಆತ್ಮತತ್ವ ಸಹಜವಾಗಿ ವಿಕಾರವಿಲ್ಲದ್ದು ಆಗಿರಬೇಕು ಆದ ಕಾರಣ ಸದಾ ಮುಕ್ತನು ನಿತ್ಯ ಶುದ್ಧನೂ ಸಹ ಆಗಿರಬೇಕು ಅದೇ ಆತ್ಮ ಈ ರೀತಿ ನಾನು ಸಕಲ ಉಪಾಧಿಗಳನ್ನು ನಿಷೇಧಿಸಿದಾಗ ಕೊನೆಗೆ ಉಳಿಯುವಂತಹ ಒಂದೇ ಒಂದು ಆಧಾರಭೂತವಾದ ಆತ್ಮತತ್ವವೇ ಅಸ್ಮಿ ಎನ್ನುವ ಚೇತನ ನಾನು ಆಗಿದ್ದೇನೆ ಅಂತ ಹೇಳೋದು ಯಾವುದಕ್ಕೆ ಈ ಉಳಿದ ಕೊನೆಗೆ ಉಳಿಯುವಂಥದ್ದು ನಿರ್ವಕಾರವಾದ್ದು ಹೊರಗಿನ ಉಳಿದ ಯಾವುದೂ ಅಲ್ಲದಿರುವಂಥದ್ದು ಅದೇ ಆತ್ಮಶಕ್ತಿ ಅಸ್ಮಿ ನ ಅಹಂ ಅಸ್ಮಿ ಅಂತ ನಾನಾಗಿದ್ದೇನೆ ಅಂತ ಚೇತನ ಆತ್ಮಶಕ್ತಿಗೆ ಹೇಳುವಂಥದ್ದು ಸಕಲವನ್ನು ಬೆಳಗಿಸುವ ನನ್ನ ಸ್ವರೂಪ ಅದೇ ನಾನೆಂದು ನನಗೆ ಆಗ ಅನುಭವ ಆಗ್ತದೆ ಪರಿವರ್ತನೆ ಹೊಂದುತ್ತಾ ಇರತಕ್ಕಂಥ ಸಕಲ ವಸ್ತುಗಳಲ್ಲಿಯೂ ಕೂಡ ಅದೊಂದು ಬದಲಾವಣೆ ಹೊಂದದೇ ಇರತಕ್ಕಂಥ ತತ್ವ ಬಂಗಾರದ ಆಭರಣಗಳಲ್ಲಿರುವ ಚಿನ್ನದಂತೆ ವಿವಿಧ ಮಣ್ಣಿನ ಮಡಕೆಗಳಲ್ಲಿ ಇರತಕ್ಕಂಥ ಮಣ್ಣಿನಂತೆ ಆ ತತ್ವ ಶಾಶ್ವತವಾದ್ದು ಆ ನನ್ನ ನಿಜತತ್ವ ರೂಪರಹಿತ ಮುಕ್ತ ಶಾಶ್ವತ ಮತ್ತು ಕಾರ್ಯರಹಿತ ಗುಣರಹಿತ ಶುದ್ಧ ಚೈತನ್ಯ ಸ್ವರೂಪ ಅಂಥೇಳಿ ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ ಆತ್ಮತತ್ವದ ಬಗ್ಗೆ ಅಹಮಾಕಾಶವತ್ಸರ್ವ ಬಹಿರಂತರ್ಗದೋಚ್ಯುತಃ ಸದಾ ಸರ್ವಸಮ ಸಿ ನಿಸಂಗೋ ನಿರ್ಮಲೋಚನಃ ಅಂದರೆ ಅಹಂ ಆಕಾಶವತ ಸರ್ವ ಬಹಿಹಿ ಅಂತರ್ಗತ ಅಚ್ಯು ಸದಾ ಸರ್ವಸ ನಿಸ್ಸಂಗ ನಿರ್ಮಲ ಅಚಲ ನಿರ್ಮಲೋಚಲ ನಾನು ಆಕಾಶದಂತೆ ಎಲ್ಲದರ ಒಳಗೂ ಹೊರಗೂ ವ್ಯಾಪಿಸಿಕೊಂಡು ಬಹಿರಂತರ್ಗತ ನನ್ನ ಸ್ಥಿತಿಯಿಂದ ಕೆಳಕ್ಕೆ ಜಾರದೆ ಅಚ್ಯುತ ಅಚ್ಯುತನಾಗದೆ ಸದಾ ಸರ್ವ ಸಮ ಯಾವಾಗಲೂ ಸರ್ವ ಸಮನಾಗಿ ಇದ್ದುಕೊಂಡು ಸಿದ್ಧಃ ಸಿದ್ಧ ಸ್ವರೂಪನಾಗಿ ಅಂದರೆ ಇನ್ನೂ ಸಿದ್ಧ ಆಗಲಿಕ್ಕೆ ಅಂತ ಇಲ್ಲ ಸಿದ್ಧ ಆಗಿದೆ ಈಗಾಗಲೇ ಅಂದರೆ ತಯಾರು ಸಿದ್ಧ ಆಗೋದೆಂದರೆ ಒಂದು ಅಡಿಗೆ ಸಿದ್ಧ ಆಯಿತು ಅಂತ ಹೇಳ್ತಾರೆ ಆದರೆ ಆತ್ಮ ಸಿದ್ಧ ಆಯಿತು ಅಂತ ಹೇಳಲಿಕ್ಕಿಲ್ಲ ಆತ್ಮನೂ ಸದಾ ಸಣ್ಣ ಸಿದ್ ಇರುವಂಥವನು ಹಾಗಾಗಿ ಸಿದ್ಧಸ್ವರೂಪನಾಗಿ ಇನ್ನೂ ಆಗಲಿಕ್ಕಿಲ್ಲ ಸಿದ್ಧ ಆಗಲಿಕ್ಕೆ ಅಂತೇಳಿ ಹ್ಞೂ ಅದರ ಸ್ವಭಾವವೇ ಸದಾ ಅಂಥದ್ದೇ ನಿಸ್ಸಂಗ ಯಾವುದಂದ್ರೆ ಸೋಂಕು ಇಲ್ಲದೇ ಸಂಘವಿಲ್ಲದೆಯೇ ನಿರ್ಮಲಹ ಅಚಲಹ ಅಲ್ಲದೆ ನಿಷ್ಕಲ್ಮಶನಾಗಿ ಅಚಲಹ ಅಲುಗಾಡದೆ ಇರುವಂಥವು ಆತ್ಮ ಶಬ್ದಸ್ಪರ್ಶ ರೂಪ ರಸಗಂಧ ಹ್ಞೂ ಇದು ನಾವು ಯಾವುದು ಕೂಡ ನಮಗಿಲ್ಲ ಅಂಥೇಳಿ ಹ್ಞೂ ಹೀಗೆ ಇಲ್ಲಿ ಮೂವತ್ತೈದನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಅಹಂ ಆಕಾಶವತ್ಸರ್ವ ಬಹಿರಂತರ್ಗತೋಚ್ಯುತ ಸದಾ ಸರ್ವ ಸಮಸಿದ್ಧ ನಿಸ್ಸಂಗೋ ನಿರ್ಮಲೋ ಚಲಹೋ ನಾನು ಆಕಾಶದಂತೆ ಎಲ್ಲವನ್ನು ಅಂದರೆ ಸೃಷ್ಟಿಯ ಎಲ್ಲವನ್ನು ಒಳಗೂ ಹೊರಗೂ ವ್ಯಾಪಿಸಿರುವೆನು ಆಕಾಶ ಹೇಗೆ ಎಲ್ಲದರೊಳಗೂ ವ್ಯಾಪಿಸಿದೆ ಅಲ್ವಾ ಅವಕಾಶ ಎಲ್ಲ ವಸ್ತುವಿನಲ್ಲೂ ಉಂಟು ಅದೇ ರೀತಿಯಲ್ಲಿ ವ್ಯಾಪಿಸಿದ್ದೇನೆ ಒಳ ಹೊರಗೆಲ್ಲ ನಾಶರಹಿತನ ಅಂತಹ ನಾನು ಸದಾ ಕಾಲ ಸರ್ವರಲ್ಲೂ ಸಮನು ಸಿದ್ಧನು ಸಂಗರಹಿತನು ಪರಿಶುದ್ಧನು ಅಚಲನು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಮೂವತ್ತ ಐದನೇ ಶ್ಲೋಕ ಆತ್ಮಬೋಧ ಹೀಗೆ ನಾವು ಆತ್ಮನ ಸ್ವರೂಪವನ್ನು ಒಂದೊಂದಾಗಿ ಏಳಿಯಾಗಿ ಶಂಕರಾಚಾರ್ಯರು ನಮಗೆ ತಿಳಿಸಿಕೊಡ್ತಾ ನಿರ್ಗುಣೋ ನಿಷ್ಕ್ರಿಯೋ ನಿತ್ಯೋ ಅಂತೇಳಿ ಹೇಳಿದ ಹಾಗೆ ಅಹಮ ಆಕಾಶವತ್ಸರ್ವ ಬಹಿರಂತರ್ಗತೋಚ್ಯುತ ಸದಾ ಸರ್ವ ಸಮಸ್ ಶುದ್ಧೋ ನಿಸ್ಸಂಗೋ ನಿರ್ಮಲೋಚಲ ಸಿದ್ಧ ಎನ್ನುವ ಬದಲು ಶುದ್ಧ ಅಂತೇಳಿ ಒಂದು ಪಾಠಾಂತರ ಇದೆ ಆಕಾಶದಂತೆ ನಾನು ಸಕಲ ವಸ್ತುಗಳ ಹೊರಗು ಒಳಗೂ ತುಂಬಿದ್ದೇನೆ ಸಕಲರಲ್ಲಿಯೂ ಸಮಾನನು ಚ್ಯುತಿ ಇಲ್ಲದವನು ಆದ ನಾನು ಶುದ್ಧ ಸಂಗರಹಿತ ನಿರ್ಮಲ ಮತ್ತು ಅಚಲ ನಮ್ಮ ಸತ್ಯ ಸ್ವರೂಪದ ಪ್ರತಿಪಾದನೆ ಮುಂದುವರೆದಿದೆ ಪ್ರಪಂಚದ ಸಕಲ ವಸ್ತುಗಳನ್ನು ತುಂಬಿ ಇರತಕ್ಕಂತಹ ಅನಂತವಾಗಿ ಕಾಣುವಂತಹ ಆಕಾಶವೂ ಸಹ ಮಾನಸಿಕ ಕಲ್ಪನೆಯೇ ದೇಶ ಕಾಲ ಕಾರಣಕ್ಕೆ ಅತೀತವಾಗಿರುವ ನನ್ನ ಗುಪ್ತ ತತ್ವ ನನ್ನ ಆತ್ಮ ಅದು ಈ ದೇಹದಲ್ಲಿ ನಿರ್ದಿಷ್ಟ ಸ್ಥಾನದಲ್ಲಿ ಮಾತ್ರ ಇದೆ ಅಂಥೇಳಿ ಹೇಳಲಿಕ್ಕಾಗುವುದಿಲ್ಲ ಆತ್ಮನನ್ನು ಒಂದೇ ಕಡೆ ಇದೆ ಅಂತ ಹೇಳಲಿಕ್ಕಾಗ್ತದ ಹಾಗಾದರೆ ಹೃದಯದಲ್ಲಿ ಮಾತ್ರ ಇದೆ ಅಂತೇಳಿ ಹೇಳಿದರೆ ಕಾಲಿಗೆ ನೋವು ಗೊತ್ತಾಗೋದಿಲ್ವ ಕಾಲಿನ ಜೀವ ಇಲ್ವ ಕಾಲು ಬೆಳೆಯುವುದಿಲ್ವ ಗಾಯ ಆದರೆ ತುಂಬುವುದಿಲ್ವಾ ಹಾಗಾಗಿ ಅದು ಎಲ್ಲೆಡೆ ವ್ಯಾಪಿಸಲ್ಪಟ್ಟಿದೆ ವ್ಯಾಪಿಸಿದೆ ಒಂದೇ ಕಡೆ ಅಂತ ಹೇಳಲಿಕ್ಕೆ ಆತ್ಮನ ಸ್ಥಾನ ಹೇಗೆ ಆಕಾಶವು ತನ್ನಲ್ಲಿ ವಸ್ತುಗಳಿಗೆ ಅವಕಾಶವನ್ನು ಕೊಟ್ಟರೂ ಸಹ ಅವುಗಳಿಂದ ಲಿಪ್ತವಾಗುವುದಿಲ್ವೋ ಹಾಗೆಯೇ ಆತ್ಮ ತನ್ನಲ್ಲಿ ಅನಾತ್ಮದ ಅವಲೋಕನಕ್ಕೆ ಅವಕಾಶವನ್ನು ಇತ್ತರೂ ಸಹ ಅವುಗಳಿಂದ ಅದು ಅಶುದ್ಧವಾಗುವುದಿಲ್ಲ ಆತ್ಮನು ಆಕಳಂಕಿತನು ನೋಡಿ ಕೆಲವರು ಕೇಳ್ತಾರೆ ನಮ್ಮ ಶರೀರದಲ್ಲಿ ಜೀವ ಎಲ್ಲಿರುವಂಥದ್ದು ಅಂತೇಳಿ ಆತ್ಮ ಎಲ್ಲಿರುವುದು ಭೂಮಧ್ಯದಲ್ಲಿಯೋ ತಲೆಯಲ್ಲಿಯೋ ಹೃದಯದಲ್ಲಿಯೋ ಅಂತೇಳಿ ಈಗ ಅದಕ್ಕೆ ಉತ್ತರ ಇಲ್ಲಿ ಕೊಡ್ತಾರೆ ಸ್ವಾಮಿ ಚಿನ್ಮಯಾನಂದರು ಸ್ವಾಮಿ ಶಂಕರ್ ಆಚಾರ್ಯ ಶಂಕರರು ಹ್ಞೂ ಆತ್ಮಕ್ಕೆ ನಿರ್ದಿಷ್ಟ ಸ್ಥಾನ ಇಲ್ಲ ಅದು ಸರ್ವವ್ಯಾಪ್ತವಾದ ತತ್ವ ಶರೀರದಲ್ಲಿಯೂ ಓತಪ್ರೋತವಾಗಿ ಅಣು ರೇಣು ತೃಣ ಕಾಷ್ಟಗಳಲ್ಲಿ ಜಗತ್ತಿನಲ್ಲಿ ಎಲ್ಲ ವ್ಯಾಪ್ತವಾಗಿರ್ತಕ್ಕಂಥದ್ದು ಆತ್ಮಶಕ್ತಿ ಹಾಗಾಗಿ ಶರೀರದಲ್ಲಿ ಭ್ರೂಮಧ್ಯದಲ್ಲಿ ಆತ್ಮ ಇದೆ ತಲೆಯಲ್ಲಿ ಮೆದುಳಿನಲ್ಲಿ ಇದೆ ಹೃದಯದಲ್ಲಿ ಇದೆ ಅಂತ ಹೇಳಿದರೆ ಅಲ್ಲ ಆತ್ಮಶಕ್ತಿ ಅನ್ನತಕ್ಕಂಥದ್ದು ಸರ್ವವ್ಯಾಪ್ತವಾದದ್ದು ನನ್ನ ನಿಜ ಅಸ್ತಿತ್ವ ನನ್ನ ನಿಜ ಅಸ್ತಿತ್ವದ ರೂಪದಲ್ಲಿ ನಾನು ಸನಾತನ ಅವಿನಾಶಿ ಸಕಲರಲ್ಲಿಯೂ ಏಕ ಸರ್ವರಲ್ಲಿಯೂ ಸಮಾನವಾದ ದೈವ ಬೆಳಗುವಂಥದ್ದು ನನ್ನ ಬೆ ದೈವ ಅಂದರೆ ಬೆಳಗುವಂಥದ್ದು ಅಂತ ದಿವ್ ಧಾತು ದಿವು ಪ್ರಕಾಶನೆ ದೀಪ್ತವು ದೀವು ಕಾಂತವು ಬೇರೆ ಬೇರೆ ಬರ್ತದೆ ಧಾತು ನನ್ನ ಸುತ್ತಲೂ ಇರುವಂತಹ ಜಡ ವಸ್ತುಗಳಿಂದ ಲೇಪಗೊಳ್ಳದೆ ಶುದ್ಧನಾದ ಸರ್ವವ್ಯಾಪಿಯಾದ ಆ ಬ್ರಹ್ಮತತ್ವವೇ ನನ್ನ ಆತ್ಮ ಅಥವಾ ನಾನು ಯಾಕಂತ ಹೇಳಿದರೆ ದೀಪ ಒಂದು ಕತ್ತಲೆ ಕೋಣೆಯಲ್ಲಿ ಬೆಳಗಿದರೆ ಆ ದೀಪದ ಬೆಳಕಿಗೆ ಅಲ್ಲಿರುವ ವಸ್ತುಗಳೆಲ್ಲ ಕಾಣಿಸ್ತೇವೆ ನಮಗೆ ಆದರೆ ಆ ವಸ್ತುಗಳಿಗೂ ದೀಪಕ್ಕೂ ಸಂಬಂಧ ಇದೆಯೋ ಇಲ್ಲ ಅದೇ ರೀತಿಯಲ್ಲಿ ಶರೀರವನ್ನು ಬೆಳಗುವಂಥದ್ದು ಆತ್ಮ ಆದರೆ ಆತ್ಮಕ್ಕೂ ಶರೀರಕ್ಕೂ ಸಂಬಂಧ ಇಲ್ಲ ನಾನು ಪರಿಶುದ್ಧವಾದ ಆತ್ಮ ದೇಹವು ಪರಿವರ್ತನಶೀಲವಾದ್ದು ದೇಹಕ್ಕೆ ಜನ್ಮ ಇದೆ ಮರಣ ಇದೆ ಆದರೆ ನಾನು ಅದಲ್ಲ ಎನ್ನತಕ್ಕಂಥ ಭಾವನೆ ಅದನ್ನು ಇಲ್ಲಿ ಶಂಕರಾಚಾರ್ಯರು ನಮಗೆ ಚಿನ್ಮಯಾನಂದರು ಮತ್ತು ಸಚಿನಾನಂದ ಸರಸ್ವತಿಯವರು ಕೂಡ ಅದನ್ನು ಚೆನ್ನಾಗಿ ವಿವರಿಸಿ ಶಂಕರಾಚಾರ್ಯ ಶ್ಲೋಕದ ಒಂದು ಭಾವವನ್ನು ಹೇಳ್ತಾ ಇದ್ದಾರೆ ಅತ್ಯಂತ ಸುಂದರವಾದಂತಹ ಆತ್ಮದ ಸ್ವರೂಪದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಬಹಳ ಸುಂದರವಾಗಿದೆ ಇನ್ನೊಂದು ಶ್ಲೋಕದಲ್ಲಿ ಆತ್ಮದ ಸ್ವರೂಪದ ಈ ಒಂದು ವಿಚಾರ ಮುಗೀತದೆ ಮುಂದೆ ಸಾಧನೆ ಅವಶ್ಯಕತೆ ಬಗ್ಗೆ ಬರ್ತದೆ ನಿತ್ಯಶುದ್ಧ ವಿಮುಕ್ತ ಏಕಮಖಂಡಾನಂದ ಅದ್ವ ನಿತ್ಯಶುದ್ಧ ವಿಮುಕ್ತೈಕಮ ಆನಂದಮದ್ವಯಂ ಸತ್ಯಂ ಜ್ಞಾನಮನಂತ ಯತ್ ಪರಂ ಬ್ರಹ್ಮಹ ಮೇವತ್ ಅದೇನು ಆತ್ಮ ನಿತ್ಯವು ಯಾವಾಗಲೂ ಶುದ್ಧ ವಿಮುಕ್ತ ಏಕಂ ಅಖಂಡ ಅನ ಆನಂದ ಶುದ್ಧವಾಗಿ ಮುಕ್ತ ಸ್ವರೂಪವುಳ್ಳದ್ದಾಗಿ ಒಂದೇ ಆಗಿ ಅಖಂಡ ಇಷ್ಟಂದರೆ ವಿಷಯಗಳ ಸಂಬಂಧದಿಂದ ಖಂಡ ತುಂಡಾಗದೇ ಇರುವಂಥದ್ದು ನಿತ್ಯಾನಂದ ಅಂದರೆ ಒಮ್ಮೆ ಖುಷಿಯಾಗಿರುವುದು ಒಮ್ಮೆ ಯಾವುದೋ ದುಃಖ ಬಂದಾಗ ಆ ಆ ಖುಷಿ ಇಲ್ಲದಿರುವಂಥದ್ದು ಈ ರೀತಿಯಲ್ಲ ಅದು ಅಖಂಡ ಆನಂದ ಖಂಡ ಖಂಡವಾದದ್ದಲ್ಲ ತುಂಡು ತುಂಡು ಪಿ ಪೀಸ್ ಅಲ್ಲ ಆನಂದ ಸದಾ ಆನಂದ ಅಂತೇಳಿ ನಿತ್ಯಾನಂದ ಅಂತ ಹೇಳ್ತಾರೆ ಅಂಥದ್ದು ಆಮೇಲೆ ಅಂದರೆ ಆತ್ಮ ಸ್ವರೂಪ ಶುದ್ಧವಾಗಿ ಮುಕ್ತ ಸ್ವರೂಪವುಳ್ಳದ್ದಾಗಿ ಒಂದೇ ಆಗಿ ಆತ್ಮವು ನನ್ನೊಳಗೊಂದು ನಿನ್ನೊಳಗೊಂದಿಲ್ಲ ಜಗತ್ತಿನೊಳಗೊಂದಿಲ್ಲ ಒಂದೇ ಒಂದು ಅಖಂಡವಾದ ಆತ್ಮ ಎಲ್ಲೆಡೆ ವ್ಯಾಪಿಸಲ್ಪಟ್ಟದ್ದು ಹಾಗೆ ಅದು ಆನಂದವು ಕೂಡ ಹಾಗೆ ಅದು ಆನಂದ ಸ್ವರೂಪ ಎಂಥ ಆನಂದ ಸ್ವರೂಪ ಅದು ಸದಾನಂದ ಚಿದಾನಂದ ಸಚ್ಚಿದಾನಂದ ನಿತ್ಯಾನಂದ ಅಖಂಡ ಆನಂದ ಆ ಆನಂದಕ್ಕೆ ಕೊನೆಯಿಲ್ಲ ಆದಿ ಇಲ್ಲ ಅಂತ್ಯವಿಲ್ಲ ಮಧ್ಯವಿಲ್ಲ ತುಂಡಿಲ್ಲ ವಿಘ್ನವಿಲ್ಲ ಸದಾ ಆನಂದ ಅಖಂಡವಾದ ಆನಂದ ಸತ್ಯಂ ಜ್ಞಾನಮನಂತಂ ಯತ್ ಪರಂ ಬ್ರಹ್ಮಾಹಮೇವ ತತ್ ಅದು ತನಗೆ ಎರಡನೇದುದ್ದು ಆಗಿ ಸತ್ಯವು ಜ್ಞಾನವು ಅದ್ವಯ ಅಂತ ಹೇಳಿದರೆ ಎರಡನೇದಿಲ್ಲದ್ದು ದ್ವಯ ಅಂತೇಳಿ ಇಲ್ಲ ಅದಕ್ಕೆ ಒಂದೇ ಇರುವಂಥದ್ದು ಆತ್ಮ ಜಗತ್ತಿನಲ್ಲೆಲ್ಲ ಸೃಷ್ಟಿಯಲ್ಲೆಲ್ಲ ವ್ಯಾಪಿಸಿರ್ತಕ್ಕಂಥದ್ದು ಆಮೇಲೆ ಸತ್ಯವು ಜ್ಞಾನವು ಅನಂತವು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎನ್ನುವಂಥದ್ದು ಉಪನಿಷದ್ವಾಕ್ಯ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು ಸತ್ಯವು ಜ್ಞಾನವು ಅನಂತವೂ ಯತ್ ಪರಂ ಬ್ರಹ್ಮ ಯಾವ ಪರಬ್ರಹ್ಮವಿದೆಯಲ್ಲ ಅದೇ ನಾನು ಅಹಮೇವ ತತ್ ತತ್ವಸಿ ಅಂತೇಳಿ ಉಪನಿಷದ್ ವಾಕ್ಯ ಬರ್ತದೆ ನೀನು ಅದೇ ಆಗಿದ್ದಿ ತತ್ ತ್ವ ಅಸಿ ಅದು ನೀನೇ ಆಗಿದ್ದಿ ಅದೇ ರೀತಿಯಲ್ಲಿ ಇಲ್ಲಿ ಆ ಪರಬ್ರಹ್ಮ ಯಾವುದಿದೆ ಎಷ್ಟೆಲ್ಲ ಗುಣವುಳ್ಳದ್ದು ಅಖಂಡವಾದದ್ದು ಅದೇ ನಾನು ಅಂತೇಳಿ ಇಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಆತ್ಮ ಅಂದರೆ ಅದೇ ಅಂತೇಳಿ ಮೂವತ್ತಾರನೇ ಶ್ಲೋಕದಲ್ಲಿ ನಿತ್ಯಶುದ್ಧ ವಿಮುಕ್ತೈಕಮಖಂಡಾನಂದಮದ್ವಯಂ ಸತ್ಯಂ ಜ್ಞಾನಮನಂತಂ ಯತ್ ಪರಂ ಬ್ರಹ್ಮಹಮೇವ ತತ್ ನಿತ್ಯಶುಧ್ಧ ವಿಮುಕ್ತ ಏಕೋ ಅಖಂಡಾನಂದೌದ್ವಯೌ ಸತ್ಯವೋ ಜ್ಞಾನವೋ ಅನಂತವೋ ಸತ್ಯಂ ಸತ್ಯಜ್ಞಾನಮನಂತಂ ಬ್ರಹ್ಮ ಅಂತ ಹೇಳಿ ತಾ ಇತ್ತಿರಿಯ ಉಪನಿಷತ್ತಿನ ಎರಡೂ ಅಂದರಲ್ಲಿ ಬರ್ತದೆ ಅಂತಹ ಪರಬ್ರಹ್ಮವು ನಾನೂ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ನಿತ್ಯಶುದ್ಧ ವಿಮುಕ್ತೈಕಮಖಂಡಾನಂದಮದ್ವಯಂ ಸತ್ಯಂ ಜ್ಞಾನಂತಂ ಯತ್ ಪರಂ ಬ್ರಹ್ಮತ್ ನಿತ್ಯವು ಶುದ್ಧವು ಮುಕ್ತವು ಅಖಂಡವು ಅದ್ವಯವು ಸತ್ಯ ಜ್ಞಾನಾನಂತರೂಪ ಸ್ವರೂಪವಾದ ಬ್ರಹ್ಮವೇ ನಾನು ಪುನಃಪುನಃ ಆಚಾರ್ಯಶಂಕರರಿಂದ ನಮ್ಮ ನಿಜ ಸ್ವರೂಪ ಉಲ್ಲೇಖಿಸಲ್ಪಟ್ಟಿದೆ ಯಾಕಂತ ಹೇಳಿದರೆ ಅದರ ಸತತ ಚಿಂತನೆಯೇ ಜ್ಞಾನಾಭ್ಯಾಸ ಸತತವಾಗಿ ಮಾಡಿದರೆ ನಿಜವಾಗಿಯೂ ವೇದಾಂತಿಗಳಾದವರ ನಿತ್ಯ ಅನುಭವಕ್ಕೆ ಇದನ್ನು ತಂದುಕೊಳ್ಳುವಂತಹ ಒಂದೇ ಒಂದು ಉಪಾಯ ಸತತ ಚಿಂತನೆ ಅದನ್ನು ಸತತವಾಗಿ ಚಿಂತಿಸಬೇಕು ಆವಾಗಲೇ ಅದು ನಮಗೆ ಅನುಷ್ಠಾನಕ್ಕೆ ಬರ್ತದೆ ಅನುಭವಕ್ಕೆ ಬರ್ತದೆ ನಮ್ಮ ಧ್ಯಾನಕ್ಕಾಗಿ ಈ ಶ್ಲೋಕಗಳು ಅತ್ಯಂತ ಅಗತ್ಯ ಅವುಗಳ ಅನುಚಿಂತನೆ ಅನುದಿನದ ಚಿಂತನೆ ಮತ್ತು ಅನುಕ್ಷಣದ ಚಿಂತನೆ ಮತ್ತು ಅನುಭವ ಅದರಲ್ಲಿ ಸದಾ ಇರುವಂಥದ್ದು ಅನುಭವ ಅಂತೇಳಿದ್ರೇನು ಅನುದಿನವು ಸದಾ ಭವ ಇರುವಿಕೆ ಭವತಿ ಇತಿ ಹಾಗೆ ಅನುಭವ ಅದರ ಅನುಭವ ಮತ್ತು ಅನುಚಿಂತನೆಯೇ ನಮ್ಮ ಮಾರ್ಗ ಇವುಗಳ ಸತತ ಚಿಂತನೆಯಿಂದ ಸ್ವಲ್ಪ ಸ್ವಲ್ಪವಾಗಿಯೇ ಜಡವಸ್ತು ಬಂಧನದಿಂದ ಬಿಡಿಸಿಕೊಳ್ಳುತ್ತಾ ಇದನ್ನು ಅಭ್ಯಸಿಸುವವರಿಗೆ ಮಾತ್ರ ಈ ಆತ್ಮಶಕ್ತಿ ಪ್ರಾಪ್ಯವಾಗ್ತದೆ ಆತ್ಮಶಕ್ತಿ ಅರಿವೂ ಆತ್ಮ ಸಾಕ್ಷಾತ್ಕಾರವೂ ಆಗ್ತದೆ ಈ ಆತ್ಮಾನುಭವದ ಪ್ರಕಾಶ ನಮ್ಮ ಹೃದಯದಲ್ಲಿ ತೋರಿದಾಗ ಸತ್ಯಕ್ಕೆ ಮುಸುಕು ಹಾಕಿರತಕ್ಕಂತಹ ಹಿರಣ್ಮಯ ಪಾತ್ರೇಣ ಸತ್ಯಸಾಪಿ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಯ ದೃಷ್ಟೇ ಅಂತೇಳಿ ಒಂದು ಶ್ಲೋಕ ಇದೆ ಅಂದರೆ ಆ ಮರೆಮಾಚಿ ಇರತಕ್ಕಂತಹ ಯಾವ ಆವರಣ ಇದೆ ತಂ ಪೂಷನ್ ಅಪಾವೃಣು ಅಲೇ ಪೂಷನ್ ಪೂಷಣೆ ಸೂರ್ಯನೇ ಅದನ್ನು ತಿರೇ ಅತಿಗಿ ಪಿಧಾನವನ್ನು ಮುಚ್ಚಡವನ್ನು ಹಿರಣ್ಮಯ ಪಾತ್ರೇಣ ಸತ್ಯ ಸಪಿ ಸತ್ಯಸಿ ಹಿತು ಮುಖಂ ನಿನ್ನ ಸತ್ಯವಾದ ಮುಖವು ಮುಚ್ಚಲ್ಪಟ್ಟಿದೆ ಅದನ್ನು ತೀರಿ ತೆರೆದು ತೋರಿಸುವಂಥೇಳಿ ಸತ್ಯಕ್ಕೆ ಮುಸುಕು ಹಾಕಿರ್ತಕ್ಕಂಥ ಅಜ್ಞಾನ ರೂಪವಾದ ಅಂಧಕಾರವು ಮರೆಯಾಗಿ ಆತ್ಮಾನುಭವ ಉಂಟಾದಾಗ ಅದರಿಂದ ಉದ್ಭವವಾದಂಥ ಅಹಂಕಾರ ಆದಿಗಳು ನಷ್ಟ ಹೊಂದಿ ಯಾವುದರಿಂದ ಅಜ್ಞಾನದಿಂದ ಅಹಂಕಾರ ಆದಿಗಳು ನಷ್ಟ ಹೊಂದಿ ಆಸೆಗಳು ಇಂಗಿ ನಾವು ನಮ್ಮ ನಿಜಸ್ವರೂಪಕ್ಕೆ ಜಾಗೃತರಾಗ್ತೇವೆ ನಮ್ಮಲ್ಲಿರುವಂತಹ ಈ ತತ್ವ ನಿತ್ಯ ಶುದ್ಧ ಶಾಶ್ವತ ಅಭೇದ ಮತ್ತು ಸತ್ಯ ಜ್ಞಾನಾನಂಥ ಸ್ವರೂಪ ಅಂತೇಳಿ ಇಲ್ಲಿ ಆತ್ಮಸ್ವರೂಪವನ್ನು ಮೂವತ್ತಾರನೇ ಶ್ಲೋಕದಲ್ಲಿ ಆತ್ಮಬೋಧದ ಮೂವತ್ತಾರನೇ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾರೆ ಮೂವತ್ತೇಳನೇ ಶ್ಲೋಕವನ್ನು ನಾಳೆ ದಿವಸ ನೋಡೋಣ ಇನ್ನು ಮುಂದಿನದ್ದು ಅದು ಸಾಧನೆಯ ಅವಶ್ಯಕತೆ ಅವಶ್ಯಕತೆಯ ಬಗ್ಗೆ ಮುಂದೆ ಹೇಳ್ತಾರೆ ಇದು ಆತ್ಮದ ಒಂದು ಸ್ವರೂಪದ ಬಗ್ಗೆ ನಾವು ಇಲ್ಲಿ ನೋಡಿದೆವು ಹರೇರಾಮ ಶ್ರೀಶಂಕರ ಅರ್ಪಿತ ವಸ್ತು ಪುಂದ Und...